ಪ್ರಾಕಾರ ಪ್ರಯತ್ನ ವೆಂಕಟನಾರಾಯಣಪ್ಪನವರವರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನವನ್ನು ತಮ್ಮ ಸ್ವಂತ ಕೈಯಿಂದ ಕಟ್ಟಿದರೆಂದು ಹೇಳಿಯಾಯಿತು ಕೆಲ ಮಂದಿ ಸ್ನೇಹಿತರು ಅವರೊಡನೆ ಸಹಕರಿಸಿದರು ಅವರಲ್ಲಿ ಮುಖ್ಯರಾದವರು ಕೆಜಿ ಶಾಮಣ್ಣನವರು ಬೆಳ್ಳಾವೆ ನರಸಿಂಹಶಾಸ್ತ್ರಿಗಳು ಶಿವರಾಮ ಶಾಸ್ತ್ರಿಗಳು ಬಿ ರಾಮಯ್ಯನವರು ಈ ದೇವಸ್ಥಾನಕ್ಕೆ ಪ್ರಾಕಾರದ ಗೋಡೆ ಕಟ್ಟಿಸಬೇಕೆಂದು ವೆಂಕಟನಾರಾಯಣಪ್ಪನವರ ಸಂಕಲ್ಪ ಬೆಂಗಳೂರಿನ ಹಳೆಯ ಕೋಟೆಯ ಗೋಡೆಗಳನ್ನು ಉರುಳಿಸಿದಾಗ ಅಲ್ಲಿ ದೊಡ್ಡ ದೊಡ್ಡ ದೊಡ್ಡ ಕಲ್ಲು ಗುಂಡುಗಳು ರಾಶಿ ರಾಶಿಯಾಗಿ ಬಿದ್ದವು ಆ ದೊಡ್ಡ ರಾಶಿಗಳನ್ನು ಕೊಂಡುಕೊಂಡರೆ ದೇವಸ್ಥಾನದ ಪ್ರಕಾರಕ್ಕೆ ಆಗುತ್ತದೆಂದು ಮನಸು ಮಾಡಿ ವೆಂಕಟನಾರಾಯಣಪ್ಪನವರು ಈ ಆಲೋಚನೆಯನ್ನು ಒಬ್ಬ ಆಪ್ತ ಸ್ನೇಹಿತರಿಗೆ ಹೇಳಿದರು ಅವರಿಬ್ಬರು ಬಾಲ್ಯದಿಂದ ಸ್ನೇಹಿತರು ಅದು ಅತ್ಯಂತ ಗಾಢವಾದ ಸ್ನೇಹ ಅವರಿಬ್ಬರು ಹರಾಜಿನ ಸ್ಥಳಕ್ಕೆ ಹೋಗಿ ಸವಾಲು ಮಾಡಿದರು ಆ ಸ್ನೇಹಿತರು ಸರಕಾರದಲ್ಲಿ ವೆಂಕಟನಾರಾಯಣಪ್ಪನವರಿಗಿಂತ ಹೆಚ್ಚು ಪ್ರಭಾವಶಾಲಿಯಾದ ಹುದ್ದೆಯಲ್ಲಿದ್ದವರು ಮತ್ತು ಲೌಕಿಕ ಲೆಕ್ಕಾಚಾರಗಳಲ್ಲಿ ತುಂಬಾ ನಿಪುಣರು ಆದದ್ದರಿಂದ ಅವರು ಸವಾಲು ಮಾಡಲಿ ಎಂದು ವೆಂಕಟನಾರಾಯಣಪ್ಪನವರು ಅವರಿಗೆ ಜವಾಬ್ದಾರಿ ವಹಿಸಿದರು ಆ ಸ್ನೇಹಿತರು ಸವಾಲು ಹೇಳಿದೊಡನೆ ಸವಾಲು ಅಲ್ಲಿಗೆ ನಿಂತಿತು ಅದರಂತೆ ಹರಾಜಿನ ಮೊಬಲಿಗೆ ಮೊಬಲಿಗೆನಲ್ಲಿ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 ಮತ್ಸದ್ದಿಯಾಗಿದ್ದರು ಇನ್ನೂ ಏನೇನೋ ಇಂತಹ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಜೀವನ ಸಂಪಾದಿಸುತ್ತಿದ್ದರು ಅಡಿಗೆ ಮೆಣಸಿನ ಪುಡಿ ಕೆಲಸ ಇಂತಹದ್ದರಿಂದಹಾಯವಾಗಿದ್ದರು ಕಡೆಕಡೆಯ ದಿನಗಳಲ್ಲಿ ವೆಂಕಟರಾಮಯ್ಯನವರು ಸ್ಮಶಾನದಲ್ಲಿ ಕಾವಲುಗಾರ ಗುಮಾಸ್ತಿಯಾಗಿದ್ದರು ಆತನ ಹೆಂಡತಿ ತೀರಿಕೊಂಡ ಮೇಲೆ ಆತನಿಗೂ ಕಾಯಿಲೆ ಬಂದು ಮಲಗಿದ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 ಕ್ರಮವಾಗಿ ಪತ್ರ ಬರೆಸಿಸಿ ಅದಕ್ಕೆ ವೆಂಕಟರಾಮಯ್ಯನವರ ರುಜುವನ್ನು ಸಾಕಿಗಳನ್ನು ಹಾಕಿಸಿ ಅದನ್ನು ತಮ್ಮ ಬಳಿ ಇಟ್ಟುಕೊಂಡರು ವೆಂಕಟರಾಮಯ್ಯ ಮೃತರಾದ ಬಳಿಕ ಕೆಲ ಮಂದಿ ತಾಲೂಕು ಕಚೇರಿಯ ಅಧಿಕಾರಿಗಳೊಂದಿಗೆ ಸಂಚು ಮಾಡಿ ಆ ಮನೆಯನ್ನು ಹರಾಜು ಮಾಡಿದೆವೆಂಬ ನೆವದಿಂದ ನೂರು ಇನ್ನೂರು ರೂಪಾಯಿಗಳಿಗೆ ಗಿಟ್ಟಿಸಿಕೊಳ್ಳಬೇಕೆಂದು ಉಪಾಯ ಹೂಡಿದರು ವೆಂಕಟನಾರಾಯಣಪ್ಪನವರು ಆಗಿನ ಮುಜರಾಯಿ ಕಮಿಷನರ ಬಳಿಗೆ ಹೋಗಿ ಸ್ವಾಮಿ ಅದು ದೇವರ ಸ್ವತ್ತು ದೇವಸ್ಥಾನದ ಪರವಾಗಿ ನಾನು ನಿಮ್ಮಲ್ಲಿ ಹೇಳುತ್ತಿದ್ದೇನೆ ತಾವು ಕುದ್ದು ನೇಮಕ ಮಾಡಿದ ಅಧಿಕಾರಿ ಆ ಬಹಿರಂಗವಾಗಿ ಹರಾಜು ಮಾಡು ಹಾಕುವಂತೆ ಅಪ್ಪನೆಯಾಗಬೇಕು ಎಂದರು ಅದರಂತೆ ಹರಾಜು ಸೇವಸ್ಥಾನದ ಪರವಾಗಿ ವೆಂಕಟನಾರಾಯಣಪ್ಪನವರು ಹರಾಜ್ ಹಾಜರಿದ್ದರು ಆ ಸುಮಾರು ಮೂರು ರೂಪಾಯಿಗಳಷ್ಟು ಬೆಳೆ ಬಂದಿತು ಈ ಹಣವನ್ನು ಸರಕಾರದ ಖಜಾನೆಯಲ್ಲಿ ಪುದುವಟ್ಟಿ ಇಟ್ಟು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 ವಿಜ್ಞಾನ ಪತ್ರಿಕೆ ವೆಂಕಟನಾರಾಯಣಪ್ಪನವರು ಪ್ರತಿಪಾದನೆ ಮಾಡ ಹೊರಟ ವಿಷಯ ವಿಜ್ಞಾನ ಅದು ಜನದ ಮನಸ್ಸಿಗೆ ಹಿಡಿಯಬೇಕಾದರೆ ಭಾಷೆ ಸುಲಭವಾಗಿರಬೇಕು ಮತ್ತು ನಿಷ್ಕೃಷ್ಟವಾಗಿರಬೇಕು ಈ ಉದ್ದೇಶಗಳಿಗಾಗಿ ವೆಂಕಟನಾರಾಯಣಪ್ಪನವರು ಪಠ್ಯಶ್ರಮ ನೋಡಿಯೇ ತಿಳಿಯಬೇಕಾದದ್ದು ಅವರಿಗೆ ಹೆಚ್ಚು ಶ್ರಮವಾಗುತ್ತಿದ್ದದ್ದು ಕನ್ನಡದ ಮಾತುಗಳ ರೂಪಗಳ ಅನಿಶ್ಚತೆ ಅನಿಶ್ಚಿತೆಯಿಂದ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 ಅಮಾವಾಸ್ಯ ದಿನ ರಾತ್ರಿ ಹನ್ನೆರಡು ಗಂಟೆಗೆ ಮುಂಚೆ ಆ ತಿಂಗಳಿನ ವಿಜ್ಞಾನ ಪತ್ರಿಕೆ ಪ್ರಕಟವಾಗಬೇಕು ಆದದ್ದರಿಂದ ಹತ್ತು ಗಂಟೆಗೆ ಪ್ರಿಂಟ್ ಆರ್ಡರ್ ಕೊಟ್ಟು ಅಲ್ಲಿಯೇ ಕುಳಿತು ಅಚ್ಚು ಮಾಡಿಸಿ ಆರು ಪ್ರತಿಗಳನ್ನು ಹೊಲಿಸಿ ಬೈಂಡ್ ಮಾಡಿಸಿ ಹೊಲಿಸಿ ಬೈಂಡ್ ಮಾಡಿಸಿ ಅಂಚು ಸವರಿಸಿ ತೆಗೆದುಕೊಂಡು ಹೋಗುತ್ತಿದ್ದರು ತಮ್ಮ ಮನೆ ಸೇರುವ ಮುಂಚೆ ಐದಾರು ಜನದ ಮನೆಗಳಲ್ಲಿ ತಾವೇ ಒಂದೊಂದು ಪ್ರತಿ ಹಾಕಿ ಈ ಹೊತ್ತು ಎಂದು ಕೂಗು ಹಾಕಿ ಹೋಗುತ್ತಿದ್ದರು ಶಾಸ್ತ್ರ ಶುದ್ಧಿ ನೀತಿ ಬೋಧೆ ಸಾಹಿತ್ಯ ದೃಷ್ಟಿಯನ್ನು ಕುರಿತು ಒಂದು ಮಾತನ್ನು ಹೇಳಬೇಕೆನ್ನಿಸುತ್ತದೆ ಅವರ ಗಮನ ಮುಖ್ಯವಾಗಿದ್ದದ್ದು ಶಾಸ್ತ್ರದ ಕಡೆ ಮತ್ತು ನೀತಿಯ ಕಡೆ ರಸಭಾವಗಳಿಗೆ ಎರಡನೇ ಸ್ಥಾನ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 ಸೌಶೀಲ ಸದಾಚಾರಗಳನ್ನು ಬೆಳೆಸುವುದು ಸಾಹಿತ್ಯದ ಮುಖ್ಯ ಕೆಲಸ ಇದು ಅವರ ತತ್ವ ಈ ಉದ್ದೇಶದಿಂದ ಅವರು ಬರದದ್ದು ಗುಣಸಾಗರ ಎಂಬ ಕತೆ ಇದು ಡಿಕ್ ವಿಟ್ಟಿಂಗ್ಟನ್ ಎಂಬ ಲಂಡನ್ ಪಟ್ಟಣ ಪ್ರತಿಷ್ಠಾಪಕನೆನಿಸಿದ ಪುರಾಣ ಪುರುಷನನ್ನು ಕುರಿತದ್ದು ಈ ವೀರ ವಿಸ್ತರಿಸುವ ವ್ಯಾಜದಲ್ಲಿ ಅವರು ನಮ್ಮ ಯುವಕರಿಗೆ ಅನೇಕ ನೀತಿ ನಿಯಮಗಳನ್ನು ಬೋಧಿಸಿದ್ದಾರೆ ಅವರ ಶಿಷ್ಯರು ಮಿತ್ರರು ಆದವರಲ್ಲಿ ಈ ಗ್ರಂಥವನ್ನು ಕುರಿತು ಬಗೆ ಬಗೆಯಾಗಿ ಟೀಕೆ ನಡೆಯಿತು ವೆಂಕಟನಾರಾಯಣಪ್ಪರವರಾದರೂ ಅದರಿಂದ ಕೊಂಚವೂ ಆಯಾಸಪಟ್ಟವರಲ್ಲ ಯಾರು ಮೆಚ್ಚಲಿ ಯಾರು ಮೆಚ್ಚದಿರಲಿ ಅವರ ಆತ್ಮ ಅವರದು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 ಹಾಜರಿ ಗೈರಿ ಹಾಜರಿಗಳನ್ನು ಗುರ್ತು ಮಾಡಬೇಕಾದದ್ದಿಲ್ಲ ಎಂಬ ಸೂಚನೆ ಬಂದಿತ್ತು ಕೆಲ ಮಂದಿ ಯುರೋಪಿಯನ್ ವಿದ್ವಾಂಸರು ಆ ಸೂಚನೆಯನ್ನು ಸಮರ್ಥಿಸುತ್ತಿದ್ದರು ವೆಂಕಟನಾರಾಯಣಪ್ಪನವರು ಅದಕ್ಕೆ ವಿರೋಧ ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳು ಜೆಂಟ್ಲ್ಮೆನ್ ಅವರಿಗೆ ತಮ್ಮ ಜವಾಬ್ದಾರಿ ತಿಳಿದಿರುತ್ತದೆ ಆದ್ದರಿಂದ ನಾವು ಅವರನ್ನು ತನಿಖೆ ಮಾಡಬೇಕಾದದ್ದಿಲ್ಲ ಎಂಬುದು ಆ ಸೂಚನೆಯನ್ನು ಸಮರ್ಥಿಸುತ್ತಿದ್ದವರ ವಾದ ವೆಂಕಟನಾರಾಯಣಪ್ಪನವರ ಪ್ರತಿವಾದ ಜಂಟ್ಲ್ಮೆನ್ ಅಂತೆ ನಮ್ಮ ಜೆಂಟ್ಲ್ಮೆನ್ಗಳನ್ನು ನಾವು ಬಲ್ಲೆವು ಯಾರಾದರೂ ಒಳ್ಳೊಳ್ಳೆಯ ಬಟ್ಟೆಗಳನ್ನು ಹೊಲಿಸಿಕೊಟ್ಟರೆ ಎಲ್ಲರೂ ಜಂಟ್ಲ್ಮೆನ್ಗಳೇ ತನಿಖೆಯಿಲ್ಲದಿದ್ದರೆ ಕೆಡುವವರು ನಮ್ಮ ಹುಡುಗರು ಅವರು ಕೆಟ್ಟರೆ ನಷ್ಟಪಡುವವರು ನಾವು ವೆಂಕಟನಾರಾಯಣಪ್ಪನವರ ಈ ಮಾತುಗಳನ್ನು ಕೇಳಿದ ಮೇಲೆ ಮುಂಚೆ ನಗುತ್ತಿದ್ದ ಸಭೆ ಗಂಭೀರವಾಯಿತು ಅವರ ಮಾತು ನಿಷ್ಟೂರವಾದದ್ದು ಅವರ ವಳ ತಿರುಳು ಮಧುರವಾದದ್ದು ಇನ್ನೊಂದು ಸಾರಿ ಅವರು ಮಾಡಿದ ಯಾವುದೋ ಸೂಚನೆಯನ್ನು ಕಟ್ಟಿಮಂಚಿ ರಾಮಲಿಂಗಾರೆಡ್ಡಿಯವರು ಕೊಂಚ ಲೇವಡಿ ಮಾಡಿ ಇಂಗ್ಲಿಷಿನಲ್ಲಿ ಮೈ ಫ್ರೆಂಡ್ ದ ಡಾನ್ ಕಿಕ್ಸೋರ್ಟ್ ಆಫ್ ದಿಸ್ ಹೌಸ್ ಎಂದರು ವೆಂಕಟನಾರಾಯಣಪ್ಪನವರು ಐ ಪ್ರೊಟೆಸ್ಟ್ ಎಂದರು ರೆಡ್ಡಿಯವರು ಆ ಕೂಡಲೇ ஏசேనதை முகமாடி ஐ அபாலஜைஸ் அண்ட் ஐ வுட் அபாலஜைஸ் டு நோபடி இன் திஸ் ஹவுஸ் மோர் ரெடிலி தான் டு மிஸ்டர் வெங்கடநாரணப்பா ஐ ரெஸ்பெக்ட் ஹி மோஸ்ட் ப்ரஃபாண்டலி அண்ட் வுட் நாட் ஆஃபெண்ட் ஹி 언더 एनी சர்கம்ஸ்டன்சஸ் எண்டரு கொஞ்சம் ஒட்டிನಲ್ಲಿ சபேமுகியது எல்லாரும் ஹரக்கு ಬಂದாக ரெட்டியாரோ வெங்கடநாரணப்பனவர ಬಳಿಗೆ வந்து மிஸ்டர் வெங்கடநாரணப்பா Are we not ಆರ್ ವಿ ನಾಟ್ ಆಲ್ ಕ್ವಿಕ್ಸೋಟಿಕ್ ನೌ ಧ್ಯಾನ್ ಅಂಡ್ ಕ್ವಿಕ್ಸೋಟ್ ವಾಸ್ ಎ ಗುಡ್ ಮ್ಯಾನ್ ಎಂದರು ವೆಂಕಟನಾರಾಯಣಪ್ಪನವರು ಎಸ್ಎಸ್ ವೆರಾಲ್ ಕ್ವಿಕ್ಸೋಟಿಕ್ ಅಟ್ ಟೈಮ್ಸ್ ಎಂದು ಒಪ್ಪಿಕೊಂಡರು ಇಬ್ಬರು ಗಟ್ಟಿಯಾಗಿ ನಗುತ್ತಿದ್ದರು ಪಂಪ ಭಾರತ ಸಾವಿರದ ಒಂಬೈನೂರ ಮೂವತ್ತರ ಸುಮಾರಿನಲ್ಲಿ ಪಂಪ ಭಾರತವನ್ನು ಪುನಃಪರಿಷ್ಕರಣ ಮಾಡಿ ಪುನಃ ಪ್ರಕಟಣೆ ಮಾಡುವ ಬಾರವನ್ನು ಪರಿಷತ್ತು ಕೈಗೊಂಡಿತು ಆಗ ಪರಿಷತ್ತು ಶಂಕರಪುರದಲ್ಲಿ ಬಾಡಿಗೆ ಕಟ್ಟದ ಕಟ್ಟಡದಲ್ಲಿತ್ತು ಪರಿಷ್ಕರಣಾ ಕಾರ್ಯಕ್ಕಾಗಿ ಗೊತ್ತಾಗಿದ್ದ ಉಪ ಸಮಿತಿಯಲ್ಲಿದ್ದವರು ವೆಂಕಟನಾರಾಯಣಪ್ಪನವರು ಅಧ್ಯಕ್ಷರು ಬಿಎಂ ಶ್ರೀಕಂಠಯ್ಯನವರು ಟಿಎಸ್ ವೆಂಕಣ್ಣಯ್ಯನವರು ನಾನು ಇನ್ನೂ ಒಬ್ಬಿಬ್ಬರಿದ್ದರು ಪರಿಷ್ಕರಣಾ ಕಾರ್ಯದಲ್ಲಿ ಮುಖ್ಯ ಕಷ್ಟ ಗ್ರಂಥ ಪಾತ್ರಗಳನ್ನು ಭರ್ತಿ ಮಾಡುವುದು ಪಂಪ ಭಾರತ ಭಾರತದ ಪ್ರಥಮ ಮುದ್ರಣದಲ್ಲಿ ಆಗ ತಕ್ಕಷ್ಟು ಶುದ್ಧವಾದ ಒಲೆಯ ಪ್ರತಿಗಳು ಸಿಕ್ಕದೆ ಇದ್ದ ಕಾರಣದಿಂದಲೋ ಆಗಿನ ಪರಿಷ್ಕರ್ತರ ಅವ ಅನವಧಾನದ ಕಾರಣದಿಂದಲೋ ಅಲ್ಲಲ್ಲಿ ಪದಗಳು ವಾಕ್ಯಗಳು ಲುಪ್ತವಾಗಿದ್ದವು ಕೆಲವು ಕಡೆ ಗ್ರಂಥ ಅರ್ಥವಾಗದೆಯೂ ಇತ್ತು ಹೀಗೆ ಆಗಿದ್ದ ಲೋಪಗಳನ್ನು ನಿವಾರಣೆ ಮಾಡಿ ಉಚಿತ ಪಾಠಗಳನ್ನು ಸೇ ಸೇರಿಸುವುದು ನಮಗಿದ ಕರ್ತವ್ಯ ಇದಕ್ಕಾಗಿ ಪ್ರತಿ ರಾತ್ರಿಯೂ ಎಂಟು ಗಂಟೆಗೆ ಸೇರಿ ಹನ್ನೊಂದು ಗಂಟೆಯವರೆಗೆ ಕೆಲಸ ಮಾಡತಕ್ಕದ್ದೆಂದು ನಿಶ್ಚಯ ಮಾಡಿಕೊಂಡೆವು ಬಿಎಂ ಶ್ರೀಕಂಠಯ್ಯನವರು ಆಗ ಮೈಸೂರಿನಲ್ಲಿದ್ದರಿಂದ ತಮ್ಮ ಸೂಚನೆಗಳನ್ನು ಬರೆದು ಕಳಿಸುತ್ತಿದ್ದರು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 ಇದಕ್ಕೆ ಐದು ನಿಮಿಷ ಬೇಕೋ ಮೂರು ನಿಮಿಷ ಸಾಕೋ ಎಂದು ಕೇಳುವರು ವೆಂಕಟನಯ್ಯನವರು ನಾನು ಹೀಗೆ ಅವಸರ ಪಡಿಸಿದರೆ ಹೇಗೆ ಸರ್ ಎನ್ನುವೆವು ಎಷ್ಟೋ ಅಹ್ ತಿಳುಕುವೆವು ಎಷ್ಟೋ ಪಾಠ ನಮಗೆ ಹೊಳೆಯುತ್ತಿರಲಿಲ್ಲ ಆಗ ವೆಂಕಟನಾರಾಯಣಪ್ಪನವರು ಇನ್ನೆರಡು ನಿಮಿಷ ಕೊಡುತ್ತೇನೆ ಎನ್ನುವರು ಪುನಃ ಅದೇ ಕಷ್ಟ ಅವರು ಇನ್ನೂ ನಿಮಿಷ ಕೊಡುತ್ತೇನೆ ಎನ್ನುವರು ಆಗಲೂ ನಾವು ಇದ್ದಂತೆಯೇ ಇದ್ದರೆ ಇನ್ನು ಇದನ್ನು ಫೈಸಲು ಮಾಡಬೇಕು ಗ್ರಂಥ ಹಿಂದಿನ ಮುದ್ರಣದಲ್ಲಿದ್ದಂತೆ ಅದನ್ನು ಬಿಟ್ಟು ಮುಂದಕ್ಕೆ ಹೋಗೋಣ ಎನ್ನುವರು ಹೀಗೆ ತಕರಾರುಗಳಿಂದಲೇ ಮುಂದೆ ನಡೆದು ಮುಗಿದದ್ದು ಆ ಕೆಲಸ ವೆಂಕಟನಾರಾಯಣಪ್ಪನವರು ಅಷ್ಟು ಕಟ್ಟುನಿಟ್ಟಾಗಿದ್ದರಿಂದ ಗ್ರಂಥ ಹೊರಗೆ ಬರುವಂತಾಯಿತು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 ಅವರು ನಿಮಗೆ ಅರ್ಥವಾಗದೆ ಹೋದರೆ ಪಂಪನ ತಲೆಯ ಮೇಲೆ ಟೋಕ್ ಅನ್ನಿಸುವುದು ನಾನು ಅಂಥ ಸಮಯದಲ್ಲಿ ತಮ್ಮ ಸಹಾಯ ಬೇಕಾಗಿತ್ತು ಅದು ಬರಲಿಲ್ಲವಲ್ಲ ಅವರ ಸಹಾಯವನ್ನು ಬೇಡಿಕೊಂಡದ್ದಾಗಿತ್ತು ಅವರು ಹೇಳಿದರು ನನ್ನ ತಲೆಗೆ ಒಂದು ಪಿಶಾಚಿ ಇದೆಯಲ್ಲಪ್ಪ ಬಟ್ಟ ಕಲಂಕ ಎಂಬುದು ಆ ಪಿಶಾಚಿ ಬಿಟ್ಟರಲ್ಲವೇ ಇನ್ನೊಂದಕ್ಕೆ ಸ್ಥಾನ ಅದು ದೇಶದ ಗ್ರಹಚಾರ ತಾವು ಮಾಡಬೇಕಾದದ್ದು ಈ ಕೆಲಸ ತಮ್ಮನ್ನು ಬಿಡಬೇಕಾಗಿ ಬಂದ ಮೇಲೆ ನಾವು ನಾಲ್ವರು ಗ್ರಂಥ ಹೇಗಾದರೂ ಹೊರಗೆ ಬಂದರೆ ಸಾಕೆಂದು ತೀರ್ಮಾನಿಸಿ ನಮ್ಮಿಂದಾದಷ್ಟು ಮಾಡಿದೆವು ಪಂಪ ಮಹಾಗ್ರಂಥ ಇನ್ನೂ ಎಷ್ಟೋ ಸಾರಿ ಪುನರ್ಮುದ್ರಣವಾಗಬೇಕಾಗುತ್ತದೆ ಮೂರನೆಯ ಮುದ್ರಣದ ವೇಳೆಗಾದರೂ ತಮಗೆ ಬಿಡುವಾದರೆ ಗ್ರಂಥ ಸರ್ವಾಂಗ ಸಂಪೂರ್ಣವಾಗುತ್ತದೆ ಅವರು ನಕ್ಕರು ನಾನು ನಕ್ಕೆ ಪುನಸ್ ಪುನಃ ಪರಿಷ್ಕರಣದಲ್ಲಿ ಸೇರುವ ಅವಕಾಶ ನಮ್ಮ ಪಾಲಿಗೆ ಬರತಕ್ಕದ್ದಲ್ಲವೆಂದು ಇಬ್ಬರು ತಿಳಿದುಕೊಂಡಿದ್ದೆವು ವಿಶ್ವೇಶ್ವರಯ್ಯನವರ ಗ್ರಂಥ ಭಂಡಾರ ವಿಶ್ವೇಶ್ವರಯ್ಯನವರು ದಿವಾನರಾಗುವ ಸಮಯದ ಸುಮಾರಿನಲ್ಲಿ ಅವರಿಗೂ ವೆಂಕಟನಾರಾಯಣಪ್ಪನವರಿಗೂ ಇದ್ದ ಪರಿಚಯ ಹೆಚ್ಚಾಯಿತು ವಿಶ್ವೇಶ್ವರಯ್ಯನವರು ತಮ್ಮ ಖಾಸಗಿ ಗ್ರಂಥ ಕ್ರಮಪಡಿಸಿಕೊಡಬೇಕೆಂದು ವೆಂಕಟನಾರಾಯಣಪ್ಪನವರನ್ನು ಕೋರಿದರು ವೆಂಕಟನಾರಾಯಣಪ್ಪನವರು ಆ ಕಾರ್ಯವನ್ನು ಬಹು ಸಂತೋಷದಿಂದ ನಡೆಸಿಕೊಟ್ಟರು ವಿಶ್ವೇಶ್ವರ್ಯನವರಿಗೆ ತುಂಬಾ ಮೆಚ್ಚುಗೆಯಾಯಿತು ಅವರು ತಮ್ಮ ಪದ್ಧತಿಯಂತೆ ಒಂದು ಕೃತಜ್ಞತೆಯ ಗುರುತನ್ನು ದ್ರವ್ಯ ರೂಪದಲ್ಲಿ ವೆಂಕಟನಾರಾಯಣಪ್ಪನವರಿಗೆ ಕೊಡಬಯಸಿದರು ಆಗ ಅವರಿಬ್ಬರಿಗೂ ತಕರಾರು ಬಂತು ಇಂಥ ಒಳ್ಳೆಯ ಕೆಲಸ ಮಾಡಲು ಅವಕಾಶ ದೊರತದೆ ತಮಗೆ ಸಾಕಷ್ಟು ಲಾಭವೆಂದು ವಿಶ್ವೇಶ್ವರಯ್ಯನವರು ಹಣ ಕೊಡುವುದೆಂದರೆ ಅದು ತಮ್ಮನ್ನು ಗೌರವ ಪಡಿಸಿದಂತ ಇದೀತೆಂದು ವೆಂಕಟನಾರಾಯಣಪ್ಪನವರು ಹಠ ಹೇಳಿದರು ತಾವು ಯಾರಿಂದಲೂ ಉಚಿತ ಸೇವೆ ತೆಗೆದುಕೊಳ್ಳಲಿಷ್ಟವಿಲ್ಲವೆಂದು ತಮಗೆ ದ್ರವ್ಯಾನುಕೂಲವಿರುವುದರಿಂದ ಬಿಟ್ಟಿ ಸೇವೆ ಪಡೆದುಕೊಂಡರೆ ಅದು ಕಳ್ಳತನವಾದೀತೆಂದು ವಾದಿಸಿದರು ಕಡೆಗೆ ವಿಶ್ವೇಶ್ವರಯ್ಯನವರು ತಮಗೆ ಇಷ್ಟ ಬಂದ ಯಾವುದಾದರೂ ಪುಸ್ತಕವನ್ನು ಗುರುತಾಗಿ ಕಳಿಸಿದರೆ ವೆಂಕಟನಾರಾಯಣಪ್ಪನವರು ಸ್ವೀಕರಿಸಿಯಾರೆಂದು ಸೂಚನೆ ಕೊಟ್ಟಿದ್ದಾಯಿತು ಆಮೇರೆಗೆ ವಿಶ್ವೇಶ್ವರಯ್ಯನವರು ಸೈಂಟಿಫಿಕ್ ಅಮೆರಿಕನ್ ಎಂಬ ಪುಸ್ತಕದ ಸಂಪುಟಗಳನ್ನು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 ವೆಂಕಟನಾರಾಯಣಪ್ಪನವರು ಭೌತಶಾಸ್ತ್ರದ ಕೆಲವು ವಿಷಯಗಳನ್ನು ಕುರಿತು ಮ್ಯಾಜಿಕ್ ಲ್ಯಾಂಡ್ಟೋನ್ ಚಿತ್ರಗಳನ್ನು ತೋರಿಸಿ ಕನ್ನಡದಲ್ಲಿ ಉಪನ್ಯಾಸ ಮಾಡಿದರು ನಂಗಪುರಂ ವೆಂಕಟೇಶಯಂಗಾರ್ಯರು ಖಗೋಳಶಾಸ್ತ್ರವನ್ನು ಕುರಿತು ಮಾತನಾಡಿದರು ಅದೇ ಉಪನ್ಯಾಸ ಮಾಲಿಕೆಯಲ್ಲಿ ಭಾಷಣ ಮಾಡಲೊಪ್ಪಿದ್ದವರು ಇನ್ನು ಕೆಲವರಿದ್ದರು ಅವರ ಪೈಕಿಯೊಬ್ಬರು ವೈ ಕೆ ರಾಮಚಂದ್ರರಾಯರು ಇವರು ಗೃಹರಚನೆಯ ವಾಸ್ತುಶಿಲ್ಪ ಎಂಬ ವಿಷಯವನ್ನು ತೆಗೆದುಕೊಂಡಿದ್ದರು ಮೊದಲನೆಯ ಉಪನ್ಯಾಸದ ದಿವಸ ದಿನ ಸಭಾ ಮಂದಿರದಲ್ಲಿ ಕಾಲಿಡಲು ಜಗವಿಲ್ಲದಂತೆ ಜನ ಸೇರಿದ್ದರು ಎರಡನೆಯ ದಿನ ಆ ಮಂದಿರದ ಅರ್ಧದಷ್ಟು ಜನರಿರಲಿಲ್ಲ ಮೂರನೆಯ ದಿನ ಇನ್ನೂ ಕಡಿಮೆ ಹೀಗಾದದ್ದರಿಂದ ವೆಂಕಟನಾರಾಯಣಪ್ಪನವರ ಉತ್ಸಾಹ ಕೂಗಲಿಲ್ಲ ಆದರೆ ಉಪನ್ಯಾಸ ಮಾಡಲೊಪ್ಪಿದವರ ಉತ್ಸಾಹ ಮೊದಲಿನಂತೆ ನಿಲ್ಲಲಿಲ್ಲ ಆ ಪ್ರಯತ್ನವನ್ನು ಕಾಲಾನುಕಾಲಕ್ಕೆ ಪುನಃ ಪ್ರಾರಂಭ ಮಾಡೋಣವೆಂದು ಆಗ್ಗೆ ಬದಿಗಿರಿಸಿದ್ದಾಯಿತು ಆಗ ನಡೆದ ಉಪನ್ಯಾಸಗಳಲ್ಲಿ ಒಂದೆರಡು ಪುಸ್ತಕ ರೂಪದಲ್ಲಿ ಪ್ರಕಟವಾದವೆಂದು ನನ್ನ ಜ್ಞಾಪಕ ಇಂಗ್ಲಿಷ್ ಕನ್ನಡ ನಿಘಂಟು ವಿಜ್ಞಾನ ಮಾಸ ನಡೆಸುತ್ತಿದ್ದಾಗ ವೆಂಕಟನಾರಾಯಣಪ್ಪನವರಿಗೆ ಒಂದು ಇಂಗ್ಲಿಷ್ ಕನ್ನಡ ನಿಘಂಟಿನ ಅವಶ್ಯಕತೆ ಚೆನ್ನಾಗಿ ಮನದಟ್ಟಾಯಿತು ಅದಕ್ಕೆ ಹಿಂದಿನಿಂದಲೂ ಅವರು ಇಂಥ ನಿಘಂಟಿನ ಅವಶ್ಯಕತೆಯನ್ನು ಕುರಿತು ಜನ ಬೋಧನೆ ಮಾಡುತ್ತಿದ್ದರು ಹಿಂದೆಯಿದ್ದ ಜೈಗ್ಲರ್ ಮೊದಲಾದ ವಿದೇಶಿಯರ ನಿಘಂಟುಗಳು ಲೇಖನ ಪ್ರಯೋಗದಲ್ಲಿ ತಕ್ಕಷ್ಟು ಉಪಯುಕ್ತವಲ್ಲವೆಂದು ಕಂಡುಬಂದಿತ್ತು ವಿಜ್ಞಾನ ಲೇಖನದಲ್ಲಿ ಅನೇಕ ಹೊಸ ಹೊಸ ವಿಷಯಗಳನ್ನು ಹೊಸ ಹೊಸ ಛಾಯೆಗಳಲ್ಲಿ ಹೊಸ ಹೊಸ ಸಂದರ್ಭಗಳಲ್ಲಿ ಹೇಳಬೇಕಾಗುತ್ತದೆ ವಿಜ್ಞಾನಕ್ಕೆ ಇಂಗ್ಲಿಷ್ ಭಾಷೆ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 ಹೀಗೆ ಉಪಕ್ರಮವಾದದ್ದು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಪ್ರಕಟವಾದ ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಕನ್ನಡ ನಿಘಂಟು ಆದರೆ ಸರಕಾರವು ಈ ವಿಷಯದಲ್ಲಿ ತೀರ್ಮಾನ ಕೊಟ್ಟದ್ದು ಅಷ್ಟೇನು ಸುಲಭದ ಕೆಲಸವಾಗಲಿಲ್ಲ ಮಿರ್ಜಾ ಸಾಹೇಬರ ಸಹಸಚಿವರಲ್ಲಿ ಕೆಲವರು ಈ ವಿಷಯದಲ್ಲಿ ಉತ್ಸಾಹಿಗಳಾಗಿರಲಿಲ್ಲ ಮ್ಯಾಥನ್ ಸಾಹೇಬರವರು ನನ್ನನ್ನು ಒಂದು ಸಾರಿ ಕೇಳಿದರು ಈಗ ಈ ಬಗ್ಗೆ ಹೊಸ ಪ್ರಯತ್ನ ನಡೆಯಬೇಕಾದ ಕಾರಣವೇನಿದೆ ಬ್ಯಾಸೆಲ್ ಮಿಷನ್ ಪ್ರೆಸ್ಸಿನವರು ಇಂಗ್ಲಿಷ್ ಕನ್ನಡ ಕನ್ನಡ ಇಂಗ್ಲಿಷ್ ನಿಗಂಟುಗಳನ್ನು ಪ್ರಕಟಿಸಿದ್ದಾರೆ ಎಷ್ಟೋ ಕಾಲದಿಂದ ಆ ಗ್ರಂಥಗಳು ಉಪಯೋಗದಲ್ಲಿವೆ ಅವು ಸಾಲದೆಂದರೆ ಆ ನಿಘಂಟುಗಳನ್ನೇ ಇನ್ನೂ ವಿಸ್ತಾರ ಪಡಿಸಿ ಮಾಡಿ ಪ್ರಕಟಿಸುವಂತೆ ನಾವು ಬ್ಯಾಸೆಲ್ ಮಿಷನ್ ಪ್ರೆಸ್ಸಿನವರನ್ನೇ ಕೇಳಿಕೊಳ್ಳೋಣ ಅವರಿಗೆ ಇಂಥ ಕೆಲಸದ ಮಾಹಿತಿ ಚೆನ್ನಾಗಿದೆ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 ದಿನೇ ದಿನೇ ಕ್ಷಣೆ ಕ್ಷಣೆ ಮಾತುಕತೆ ನಡೆಸುತ್ತೇವೆ ಯಾವ ವಿಷಯವನ್ನು ಹೇಗೆ ಹೇಳಿದರೆ ನಮ್ಮ ಜನಕ್ಕೆ ಅದು ಸುಲಭವಾಗಿಯೂ ವಿಷದವಾಗಿಯೂ ತಿಳಿಯಲಾಗುತ್ತದೆ ಎಂಬುದನ್ನು ನಾವು ಬಲ್ಲೆವು ವಿದೇಶಿಯರಿಗೆ ಇಂಥ ಜನಾನುಭವಿಲ್ಲ ಆ ವಿದೇಶಿಯರು ವಿಜ್ಞಾನ ಲೇಖನದಲ್ಲಿ ಪ್ರವೃತ್ತರಾದವರೂ ಅಲ್ಲ ಮೇಲಾಗಿ ನಮ್ಮ ಭಾಷೆಯ ಕೆಲಸವನ್ನು ಮಾಡಲು ನಮಗೆ ಸಾಮರ್ಥ್ಯವಿಲ್ಲವೆಂದಾಗಲಿ ಶ್ರದ್ಧೆಯಿಲ್ಲವೆಂದಾಗಲಿ ಒಪ್ಪಿಕೊಳ್ಳಲಾಯಿತೇ ನಿರ್ಧಾರ ಹೀಗೆ ಸ್ವಲ್ಪ ಕಾಲ ತಕರಾರು ನಡೆದ ಬಳಿಕ ಸರಕಾರದ ತೀರ್ಮಾನ ಗೊತ್ತಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಆಡಳಿತದ ಮೂಲಕ ಇಂಗ್ಲಿಶ ಕನ್ನಡ ನಿಘಂಟಿನ ಕೆಲಸ ನಡೆಯತಕ್ಕದ್ದೆಂದು ನಿರ್ಧಾರವಾಯಿತು ಅದರಂತೆ ಬೆಳ್ಳಾವೆ ವೆಂಕಟನಾರಾಯಣಪ್ಪನವರೊ ಪ್ರಧಾನ ಸಂಪಾದಕರಾದರು ಸಂಪಾದಕ ಮಂಡಳಿಯಲ್ಲಿ ಏಳೆಂಟು ಮಂದಿ ಸದಸ್ಯರಿದ್ದರು ವೆಂಕಟನಾರಾಯಣಪ್ಪನವರ ಸಂಕಲ್ಪ ಶ್ರದ್ದೆಯು ಮಿರ್ಜಾ ಸಾಹೇಬರ ಸಂತತ ವಿಶ್ವಾಸವೂ ಇಲ್ಲದೆ ಹೋಗಿದ್ದಲ್ಲಿ ಆ ನಿಗಂಟಿನ ಪ್ರಯತ್ನ ರೂಪಕ್ಕೆ ಬರುತ್ತಿರಲಿಲ್ಲವೆಂದು ನಾನು ಧಾರಾಳವಾಗಿ ಹೇಳಬಲ್ಲೆ ವೆಂಕಟನಾರಾಯಣಪ್ಪನವರು ದೈವಾಧೀನರಾದ ಬಳಿಕ ಎಂಆರ್ ಶ್ರೀನಿವಾಸಮೂರ್ತಿಯವರು ಪ್ರಧಾನ ಸಂಪಾದಕರಾದರು ಸಮಿತಿ ಕೆಲಕಾಲ ತಿಂಗಳಿಗೆ ಒಂದು ಸಲದಂತೆ ಸೇರುತ್ತಿತ್ತು ಅದು ಶೀಘ್ರವಾಗಿ ಕೆಲಸ ನಡೆಯಲು ಸಾಲದು ಎಂದು ಅನುಭವದಿಂದ ತಿಳಿದುಬಂದ ಮೇಲೆ ಇನ್ನು ಬೇಗ ಬೇಗ ಸಮಿತಿಯ ಸಭೆ ಸೇರುತ್ತಿತ್ತು ಸಭೆ ಹನ್ನೆರಡು ಗಂಟೆಯಿಂದ ಐದು ಗಂಟೆಯವರೆಗೆ ನಡೆಯತಕ್ಕದ್ದೆಂದು ನಿಯಮ ಆದರೆ ಅದು ಐದಕ್ಕೆ ಮುಗಿದದ್ದು ಅಪರೂಪ ಅನೇಕ ದಿವಸರೆ ಗಂಟೆಯವರೆಗೂ ಸಭೆ ನಡೆಯುತ್ತಿತ್ತು ಕೃಷ್ಣಶಾಸ್ತ್ರಿಗಳ ತರತೀರ್ಪು ಇಲ್ಲಿ ಒಂದು ಹಗುರದ ವಿಷಯವನ್ನು ಹೇಳುತ್ತೇನೆ ಸಮಿತಿ ಬಹುದಿನ ಹನ್ನೊಂದು ಗಂಟೆಗೆ ಸೇರುತ್ತಿತ್ತು ಕಾರಣವೇನೆಂದರೆ ಪೂರ್ವ ಫಲಾಹಾರ ಸಾಮಾನ್ಯವಾಗಿ ಕೃಷ್ಣ ಶಾಸ್ತ್ರಿಗಳು ಸಮಿತಿಯ ದಿನ ಮೈಸೂರಿನಿಂದ ಬರಬೇಕಾಗಿತ್ತು ಮೈಸೂರು ರೈಲು ಹನ್ನೊಂದು ಗಂಟೆಗೆ ಬರುತ್ತಿತ್ತು ಶಾಸ್ತ್ರಿಗಳು ಬೆಂಗಳೂರಿನಲ್ಲಿದ್ದಾಗಲೂ ಸಭೆ ಅವರ ಆಗಮನವನ್ನು ನಿರೀಕ್ಷಿಸಿಕೊಂಡಿತ್ತು ಅವರು ಬರುವಾಗ ಒಂದು ದೊಡ್ಡ ಪಟ್ಟಣ ಆಂಬೋಡೆ ಅಥವಾ ಚಕ್ಕುಲಿ ಇಂತ ಸಿಹಿಯಲ್ಲದ ಭಕ್ಷ ಇನ್ನೊಂದು ಪಟ್ಟಣ ಸಿಹಿ ತಿಂಡಿಯನ್ನು ಜೊತೆಗೆ ಆಯಾ ಹಣ್ಣು ಹಂಪಲನ್ನು ತರುತ್ತಿದ್ದರು ಹನ್ನೊಂದು ಗಂಟೆಯಿಂದ ಹನ್ನೆರಡರವರೆಗೆ ನಮಗಿದ್ದ ಕೆಲಸ ಇದು ಬಿಎಂ ಶ್ರೀಕಂಠಯ್ಯನವರಿಗೆ ಸಿಹಿ ಕೂಡದೆಂದು ಡಾಕ್ಟರು ಕಟ್ಟಪ್ಪಣೆ ಮಾಡಿದ್ದರು ಆದದ್ದರಿಂದ ಜಿಲೇಬಿಯನ್ನು ಲಾಡುವನ್ನು ಕಂಡ ಕೂಡಲೇ ಅವರು ಕೈ ಇದು ನಮಗೆ ಕೂಡದಪ್ಪ ಎನ್ನುವರು ನಾವು ಯಾರಾದರೂ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 ಸುಬ್ಬರಾಯಪ್ಪನವರು ನಮ್ಮ ಸಮಿತಿಯ ಇಬ್ಬರು ಸದಸ್ಯರನ್ನು ಕುರಿತು ಒಂದು ಮಾತನ್ನು ವಿಶೇಷವಾಗಿ ಹೇಳಬೇಕೆನಿಸುತ್ತದೆ ಡಿಸಿ ಸುಬ್ಬರಾಯಪ್ಪನವರು ಮತ್ತು ಬಿ ಪುಟ್ಟಯ್ಯನವರು ಈ ಮಹನೀಯರಿಬ್ಬರು ನಿಘಂಟಿನ ಕಾರ್ಯಕ್ಕೆ ತುಂಬಾ ಸಹಾಯ ಮಾಡಿದವರು ಅವರಲ್ಲಿ ಧೋರಣೆಯ ಮನೋಭಾವ ಕೊಂಚವೂ ತೋರಿ ಅವರ ಶ್ರದ್ಧೆ ಪರಿಶ್ರಮಗಳು ಅನುಕರಣೀಯವಾಗಿದ್ದವು ವೆಂಕಟನಾರಾಯಣಪ್ಪನವರು ಮೊದಲೇ ಸದಸ್ಯರಿಗೆ ಕಳಿಸಿದ್ದ ಕರಡು ಪ್ರತಿಗಳನ್ನು ಅವರಿಬ್ಬರು ಸಾವಧಾನವಾಗಿ ಮನೆಯಲ್ಲಿ ಓದಿ ಪರೀಕ್ಷಿಸಿ ಪದಗಳ ಯುಕ್ತಾಯುಕ್ತತೆಗಳನ್ನು ಆಲೋಚಿಸಿ ತಮಗೆ ತೋರಿದ ಸಲಹೆಗಳನ್ನು ಗುರುತು ಬರುವರು ಸಭೆಯಲ್ಲಿ ತಮ್ಮ ಸಂದೇಹಗಳನ್ನು ಹೇಳುವರು ಆಗ್ರಹವಿಲ್ಲದೆ ಚರ್ಚಿಸುವರು ಹೊಸ ಸಂಗತಿಗಳೇನಾದರೂ ತಮಗೆ ತಿಳಿದು ಬಂದರೆ ಗುರುತು ಹಾಕಿಕೊಳ್ಳುವರು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 ಬಿಡಿಬಿಡಿಯಾಗಿ ದುಂಡುದುಂಡಾಗಿ ದುಂಡು ದುಂಡಾಗಿ ಮುತ್ತಿನ ಸರದಂತಿರುತ್ತದೆ ನಾನು ಒಳ್ಳೆಯ ಕನ್ನಡ ಹೇಗಿರುತ್ತದೆಂಬುದನ್ನು ಮೊದಲು ಕಂಡುಕೊಂಡದ್ದು ಸುಬ್ಬರಾಯಪ್ಪನವರ ಲೇಖನದಿಂದ ನಾನು ಎ ಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗ ವಿದ್ಯಾದಾಯಿನಿ ಎಂಬ ಕನ್ನಡ ಮಾಸಪತ್ರಿಕೆ ಅಲ್ಲಿಗೆ ಬರುತ್ತಿತ್ತು ಅದರ ಕೆಲವು ಸಂಚಿಕೆಗಳಲ್ಲಿ ಸುಬ್ಬರಾಯಪ್ಪನವರ ಒಂದಾನೊಂದು ಪ್ರವಾಸದ ಪ್ರಕಟವಾಗಿತ್ತು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 ಗೊತ್ತಾದ ವೇಳೆಯನ್ನು ಎಂದು ಮೀರಿದವರಲ್ಲ ಆಡಿದ ಮಾತಿನಿಂದ ನೊಳುಚಿಕೊಂಡವರಲ್ಲ ಚಾಲಕಿನಿಂದ ಬದುಕಬೇಕೆಂದವರಲ್ಲ ಅವರ ಸ್ವಭಾವದಲ್ಲಿ ಸೌಜನ್ಯವೂ ಗಂಭೀರತೆಯೂ ವಿನಯವೂ ಹುಟ್ಟುಗುಣಗಳಾಗಿದ್ದವು ಒಂದು ವಿವಾದ ಇಂಗ್ಲಿಷ್ ಕನ್ನಡ ನಿಘಂಟಿನ ಸಂದರ್ಭದಲ್ಲಿ ಒಂದು ತಕರಾರು ಎದ್ದಿತು ಕಾರ್ಯಕರ್ತರಿಗೆ ಸಂಭಾವನೆಯುಂಟೇ ಇಲ್ಲವೇ ಸರಕಾರದವರು ಸಂಭಾವನೆ ಕೊಡಬೇಕೆಂದರು ವಿಶ್ವವಿದ್ಯಾನಿಲಯದ ಕೆಲ ಐರೋಪ್ಯರು ಸಂಭಾವನೆ ಸಲ್ಲಿಸಲೇಬೇಕೆಂದರು ಈ ಪ್ರಶ್ನೆಯನ್ನು ಕುರಿತು ಯೂನಿವರ್ಸಿಟಿ ಕೌನ್ಸಿಲಿನಲ್ಲಿ ನಡೆದ ಚರ್ಚೆ ನನಗೆ ಜ್ಞಾಪಕವಿದೆ ಕೆಲಸ ಅದು ಚೆನ್ನಾಗಿ ನಡೆಯಬೇಕು ಚೆನ್ನಾಗಿ ನಡೆಯಬೇಕಾದರೆ ಕೆಲಸಗಾರರಿಗೆ ತಕ್ಕ ಪ್ರತಿಫಲ ಸಲ್ಲಬೇಕು ಬಿಟ್ಟಿ ಚಾಕರಿಯನ್ನು ತೆಗೆದುಕೊಳ್ಳುವುದು ಸರ್ಕಾರಕ್ಕೆ ಯೋಗ್ಯವಲ್ಲ ಆಗಬೇಕಾದ ಕೆಲಸಕ್ಕೆ ಸಹಾಯವಲ್ಲ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 ಅದರಲ್ಲಿ ನಾವು ಕೂಲಿಗಾಗಿ ಕೈಯೊಡ್ಡುವುದೇ ಇದು ಅವರ ವಾದ ನಮ್ಮಲ್ಲಿ ಇನ್ನು ಕೆಲವರು ಉದಾಸೀನರಾಗಿದ್ದರು ಅಥವಾ ದ್ವಿಮುಖಿಗಳಾಗಿದ್ದರು ಕೊಡದಿದ್ದರೆ ಕೇಳುವುದು ಬೇಡ ಕೊಟ್ಟರೆ ಬೇಡವೆನ್ನುವುದು ಬೇಡ ಸರಕಾರವು ಭಿಕ್ಷುಕನಂತೆ ನಡೆಯಬಾರದು ಬಿಟ್ಟಿ ಚಾಕರಿ ತೆಗೆದುಕೊಳ್ಳುವುದು ಪ್ರಜೆಗೆ ಗೌರವವಲ್ಲ ಸಂಬಳ ಪಡೆದು ಚಾಕರಿ ಮಾಡುವವರು ಗೌರವಾತಿಗಳಿಗಿಂತ ಕೆಳಗಿನ ದರ್ಜೆಯವರೆಂದು ಗಳಿಸುವಂತೆ ಆಗಬಾರದು ಇದು ನನ್ನ ನಿಲುವು ತಿರ್ಮಾನದಲ್ಲಿ ಒಂದು ರಾಜಿಗೆ ಬಂದೆವು ಸರಕಾರವು ಸದಸ್ಯರುಗಳಿಗೆ ಪ್ರಯಾಣದ ಬತ್ಯವನ್ನು ದಿನಭತ್ಯವನ್ನು ಮಾತ್ರ ಕೊಡತಕ್ಕದ್ದು ಈ ವಿವರವನ್ನು ಜ್ಞಾಪಕದಿಂದ ಬರೆದಿದ್ದೇನೆ ತಲಬು ಪ್ರತಿದಿನವೂ ಬೆಳಗ್ಗೆ ಏಳುವರೆ ಗಂಟೆಗೆ ತಪ್ಪದೇ ಮನೆಯಿಂದ ಹೊರಟುತ್ತಿದ್ದರು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 ಏನೋ ತಲಬು ಕೊಡುವುದಿಲ್ಲವೇ ಇಲ್ಲರಾಯರೇ ಇದು ದೇಶಕ್ಕೆ ಸೇರಿದ ಸಂಸ್ಥೆ ಅದರಲ್ಲಿ ಹಣವಿಲ್ಲ ಅಲ್ಲಿ ಕೆಲಸ ಮಾಡುವವರು ದೇಶಾಭಿಮಾನದಿಂದ ಕೆಲಸ ಮಾಡಬೇಕು ಹಾಗೆಂದರೇನಪ್ಪ ದಾರು ಬಿಟ್ಟಿ ದುಡಿತಾರೆಯೇ ನನ್ನ ನೋಡ್ರಿ ಚೀಲವನ್ನು ತೋರಿಸಿ ನೋಡ್ರಿ ಈ ಚೀಲವನ್ನು ಮಾರ್ಕೆಟ್ಗೆ ಹೋಗ್ತೇನು ಎರಡು ಮೂರು ದಿನದ ತರಕಾರಿ ಬರುತ್ತದೆ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 ವೆಂಕಟನಾರಾಯಣಪ್ಪನವರು ಆ ನಿರ್ದಿಷ್ಟ ಮನುಷ್ಯನ ಕನ್ನಡ ಲೇಖನಗಳನ್ನೆಲ್ಲಾ ಸಂಗ್ರಹಿಸಿ ಓದಿ ಅವುಗಳಲ್ಲಿದ್ದ ತಪ್ಪುಗಳನ್ನು ಒಂದು ಪಟ್ಟಿ ಮಾಡಿದ್ದರು ಹೀಗೆ ಒಂದನೆಯ ಕಾಲಂ ನಿರ್ದಿಷ್ಟ ಪುರುಷನ ವಾಕ್ಯ ಎರಡನೆಯ ಕಾಲಂ ಅದರಲ್ಲಿದ್ದ ತಪ್ಪುಗಳು ಮೂರನೆಯ ಕಾಲಂ ಆ ವಾಕ್ಯಕ್ಕೆ ಅನ್ವಯಿಸುವ ಶಬ್ದಾನುಶಾಸನದ ಅಥವಾ ಶಬ್ದಮಣಿ ದರ್ಪಣದ ಸೂತ್ರ ಈ ಪಟ್ಟಿಯನ್ನು ಅಚ್ಚು ಮಾಡಿಸಿದರು ಎರಡು ಪೂಸ್ ಕ್ಯಾಪ್ ಪುಟಗಳಿಂದ ಗಳಿಗಿಂತ ಹೆಚ್ಚಾಗಿ ತಪ್ಪುಗಳು ಸಿಕ್ಕಿದವು ಎರಡು ಪುಟದಷ್ಟು ಸಾಕೆಂದು ವೆಂಕಟನಾರಾಯಣಪ್ಪನವರು ತೀರ್ಮಾನಿಸಿ ಅಷ್ಟನ್ನು ಅಚ್ಚು ಮಾಡಿಸಿದರು ಹಾಗೆ ಅಚ್ಚಾದ ತಪ್ಪಿನ ಪಟ್ಟಿಗಳನ್ನು ಸೆನೆಟ್ ಸಭೆಯ ಸದಸ್ಯರಿಗೆಲ್ಲ ಹಂಚಿದರು ನಂಜುಂಡಯ್ಯನವರಿಗೆ ಕೋಪ ಬಂತು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 ಕೋರ್ಟಿನವರು ಕೊಡುವ ಶಿಕ್ಷೆಯನ್ನು ಅನುಭವಿಸುತ್ತೇನೆ ನಂಜುಂಡಯ್ಯನವರು ಸರಕಾರದ ಏರ್ಪಾಟುಗಳ ವಿಷಯದಲ್ಲಿ ನೀವು ಕೈ ಹಾಕಿದ್ದೀರಿ ಕೆಲಸ ಕಳೆದುಕೊಳ್ಳಬೇಕಾದೀತು ವೆಂಕಟನಾರಾಯಣಪ್ಪನವರು ಈ ಕ್ಷಣವೇ ರಾಜೀನಾಮೆ ಕೊಡುತ್ತೇನೆ ಹೀಗೆ ಹೇಳಿ ಅಲ್ಲಿಯೇ ರಾಜೀನಾಮೆ ಬರೆದುಕೊಟ್ಟರು ಆಗ ಸೆಂಟ್ರಲ್ ಕಾಲೇಜಿನ ಪ್ರಿನ್ಸಿಪಾಲರಾಗಿದ್ದ ಮೆಟ್ಕಾಪ್ರವರು ಇದನ್ನೆಲ್ಲಾ ಕೇಳಿ ತಾವೇ ನಂಜುಂಡಯ್ಯನವರ ಬಳಿಗೆ ಹೋದರು ವೆಂಕಟನಾರಾಯಣಪ್ಪನವರು ಮಾಡಿರುವುದು ಅವಶ್ಯವಾದ ಕಾರ್ಯ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 ವಿದ್ವಾಂಸರೆಂದು ಒಂದಿಷ್ಟು ಗ್ರಂಥ ರಚನೆ ಮಾಡಿದ್ದವರೆಂದು ಕೇಳಿದ್ದೇನೆ ಅವರು ಕೊಂಚ ಹಾಸ್ಯ ಪ್ರವೃತ್ತಿಯುಳ್ಳವರೆಂದು ತೋರುತ್ತದೆ ಪ್ರಸಿದ್ಧ ನಿಗಂಟು ಕರ್ತ ಕಿಟ್ಟಲ್ನನ್ನು ಕಿತ್ತಿಳೆ ಎಂದು ಕ್ರಿಶ್ಚಿಯನ್ ಮಿಷನರಿಗಳನ್ನು ಮಿಷೇನರಿಗಳೆಂದು ಕರೆದಿದ್ದರಂತೆ ಹೇಗೋ ಅವರ ಅಪೇಕ್ಷೆ ಸಫಲವಾಗಲಿಲ್ಲ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 ವಿಮರ್ಶನ ಪ್ರವೃತ್ತಿಯುಳ್ಳವರು ಅವರು ಶಂಕರ ಚರಿತ್ರ ಕಾಲವಿಚಾರ ವಿಚಾರ ಮೊದಲಾದ ಅನೇಕ ಕನ್ನಡ ಗ್ರಂಥಗಳನ್ನು ಬರೆದಿದ್ದರು ಅವರ ರಾಜಶೇಖರ ಚರಿತ್ರೆ ಒಂದಾನೊಂದು ವರ್ಷ ಯಾವುದೋ ಪರೀಕ್ಷೆಗೆ ಪಠ್ಯ ಸೋಮನಾಥಯ್ಯನವರು ತಿರಿಕೊಂಡಿದ್ದರಿಂದ ಆ ಗ್ರಂಥವನ್ನು ಪುನರ್ಮುದ್ರಣ ಮಾಡಿಸುವ ಭಾರವನ್ನು ವೆಂಕಟನಾರಾಯಣಪ್ಪನವರು ಕೈಗೊಂಡಿದ್ದರು ಗ್ರಂಥ ಸುಮಾರು ಇನ್ನೂರು ಪುಟಗಳಷ್ಟಿರಬಹುದು ಅದರಲ್ಲಿ ಸುಮಾರು ನೂರು ತಪ್ಪುಗಳು ಬಿದ್ದಿರಬಹುದು ವಿದ್ಯಾರ್ಥಿಗಳು ಓದುವ ಪುಸ್ತಕದಲ್ಲಿ ಹೀಗಾಯಿತಲ್ಲ ಎಂದು ವೆಂಕಟನಾರಾಯಣಪ್ಪನವರ ಚಿಂತೆ ಅಶ್ಚಿನಲ್ಲಿರುವ ತಪ್ಪುಗಳನ್ನು ವಿದ್ಯಾರ್ಥಿಗಳು ಅದೇ ಸರಿಯಾದ ರೂಪವೆಂದು ಗ್ರಹಿಸಿದರು ಹೀಗೆ ವಿದ್ಯಾ ಪ್ರಚಾರಕ್ಕಾಗಿ ಹೊರಟ ಗ್ರಂಥ ವಿದ್ಯಾ ಪ್ರಚಾರವಾಗುತ್ತದೆ ಇದರ ಜವಾಬ್ದಾರಿ ಇಷ್ಟು ಮಹತ್ತರವಾದದ್ದು ಆದರೆ ಈಗ ಮಾಡತಕ್ಕದ್ದೇನು ಪುಸ್ತಕದ ಮುದ್ರಣವಾಗಿ ಹೋಯಿತಲ್ಲ ಇದನ್ನು ವೆಂಕಟನಾರಾಯಣಪ್ಪನವರು ದೀರ್ಘವಾಗಿ ಆಲೋಚನೆ ಮಾಡಿ ಒಂದು ನಿರ್ಗ ನಿರ್ಧಾರಕ್ಕೆ ಬಂದರು ಆ ನಿರ್ಧಾರ ಕಾರ್ಯರೂಪಕ್ಕೆ ಬಂದದ್ದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಅದು ಹೀಗೆ ರಾತ್ರಿ ಭೋಜನ ನಂತರ ಎಂಟು ಗಂಟೆಗೆ ವೆಂಕಟನಾರಾಯಣಪ್ಪನವರು ನಡುಮನೆಯಲ್ಲಿ ಕೂಡತಕ್ಕದ್ದು ಪುಸ್ತಕದ ಫಾರ್ಮುಗಳನ್ನು ತಮ್ಮ ಮುಂದೆ ಇರಿಸಿಕೊಳ್ಳತಕ್ಕದ್ದು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 ಆತ ಯು ಒತ್ತು ಅಷ್ಟನ್ನು ಮಾತ್ರವೇ ತಿದ್ದಬೇಕು ಎರಡನೆಯವನು ಕೊಂಬನ್ನು ಮಾತ್ರ ತಿದ್ದಬೇಕು ಹೀಗೆ ಮೂರು ಜನ ಮೂರು ತಿದ್ದ ಹೊಣೆಗಳನ್ನು ಮಾಡಿದ ಮೇಲೆ ನಾಲ್ಕನೆಯ ಆತ ತಾನ ಸರಿಯಾಗಿ ಮಡಿಸಬೇಕು ಐದನೆಯ ಆತ್ತ ಅದನ್ನು ಗೊತ್ತಾದ ಜಾಗದಲ್ಲಿರಿಸಬೇಕು ಹೀಗೆ ಕಟ್ಟುಪಾಡಿನಿಂದ ಹತ್ತು ಗಂಟೆಯವರೆಗೂ ಕೆಲಸ ನಡೆಯುವುದು ಈ ರೀತಿ ನಾಲ್ಕೈದು ದಿನ ಮಾಡಿದರೆ ಪುಸ್ತಕವೆಲ್ಲ ಶುದ್ಧವಾಗುವುದು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 ಇತ್ಯಾದಿಯಾಗಿ ಅಂಗಲಾಚಿದೆವು ಸ್ವಲ್ಪ ತಕರಾರು ಮಾಡಿ ಕಡಗೆ ಅವರು ಕಣಿಕರಿಸಿದರು ಪರಿಭಾಷೆ ವೆಂಕಟನಾರಾಯಣಪ್ಪನವರಿಗೆ ಎರಡು ವೋಗವರ್ಸ್ ಅಭ್ಯಾಸದ ಮಾತುಗಳು ಪದೇ ಪದೇ ಬಾಯಿಗೆ ಬರುತ್ತಿದ್ದದನ್ನು ನಾವೆಲ್ಲ ಕೇಳಿದ್ದೆವು ಕರ್ನಾಟಕ ಸಂಘದ ಮೊಟ್ಟಮೊದಲನೆಯ ಗ್ರಂಥ ಪ್ರಕಟಣೆಯ ವಿಷಯದಲ್ಲಿ ಅವರಿಗೆ ತುಂಬಾ ಉತ್ಸಾಹ ವೆಂಕಣ್ಣಯ್ಯನವರಿಗೆ ಇನ್ನೂ ಉತ್ಸಾಹ ಒಳ್ಳೆಯ ನುಣುಪು ಕಾಗದ ಅಕ್ಷರ ಅಚ್ಚುಕಟ್ಟಾದ ಮುದ್ರಣ ಒಳ್ಳೆಯ ಮುಖಪತ್ರ ಎಲ್ಲಕ್ಕಿಂತ ಹೆಚ್ಚಾಗಿ ತಪ್ಪಿಲ್ಲದ ಮುದ್ರಣ ಇದು ಅವರಿಬ್ಬರಿಗೂ ಇದ್ದ ಶಟ ಗ್ರಂಥ ಮುದ್ರಣವಾಗಿ ಕೈಗೆ ಬಂದ ಬಳಿಕ ಅದನ್ನು ಹೆಚ್ ಹೆಚ್ ಬಾಬಾ ಸಾಹೇಬರಿಗೆ ಕೊಡಬೇಕೆಂದು ವೆಂಕಟನಾರಾಯಣಪ್ಪ ವೆಂಕಣ್ಣಯ್ಯ ನಾನು ಮೂವರು ಒಂದು ಜಟಕಾದಲ್ಲಿ ಕುಳಿತು ಹೊರಟೆವು ವೆಂಕಟನಯ್ಯನವರು ಪುಸ್ತಕ ಚೆನ್ನಾಗಿ ಬಂದಿದೆ ಸಾರ್ ಎಂದರು ವೆಂಕಟನಾರಾಯಣಪ್ಪನವರು ನಾಶನವಾಗಿ ಹೋಯಿತಪ್ಪ ಎಂದರು ಇನ್ನೊಂದು ಸಾರಿ ಯಾರ ಮನೆಯಲ್ಲಿಯೋ ಮದುವೆ ನಡೆದಾಗ ಯಾರೋ ಒಳ್ಳೆಯ ವಿಜೃಂಭಣೆಯಾಗಿತ್ತು ಸಾರ್ ಎಂದರು ವೆಂಕಟನಾರಾಯಣಪ್ಪನವರು ನಾಶನವಾಗಿ ಹೋಯಿತಪ್ಪ ನಾಶನ ಶಬ್ದಕ್ಕಿಂತ ಹೆಚ್ಚಾಗಿ ಅವರ ಬಾಯಲ್ಲಿ ಬರುತ್ತಿದ್ದ ಮಾತು ಫೈಸಲ್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 ಅಂತವರು ವಿದ್ಯಾ ಇಲಾಖೆಗೆ ಬೇಕಾಗಿದೆ ಅವರು ಇಷ್ಟಪಟ್ಟು ಬರುವುದಾದರೆ ಅವರ ಅಭಿವೃದ್ಧಿಗೆ ನನ್ನಿಂದಾದ ಸಹಾಯವನ್ನು ಮಾಡಿಯೇನು ಆದರೆ ಅವರ ಸಂಗಡ ಮಾತನಾಡುವ ಭಾರ ನಿನ್ನದು ಸಮಯ ನೋಡಿ ಮಾತನಾಡು ನಾನು ಸಮಯ ನೋಡಿ ಪ್ರಸ್ತಾವ ಮಾಡಿದೆ ವೆಂಕಟನಾರಾಯಣಪ್ಪನವರ ಉತ್ತರ ಹೀಗಿತ್ತು ಸ್ವಾಮಿ ನನಗೆ ಇಲ್ಲಿಯ ಕಿರುಕುಳ ಅನುಭವಿಸಿ ಸಾಕಾಗಿ ಹೋಗಿದೆ ಇನ್ನು ನನಗೆ ಯಾವ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 ಇನ್ನೆಷ್ಟಪ್ಪ ಎಂಟರ್ಟೈನ್ಮೆಂಟು ಇಷ್ಟು ದಿವಸವೂ ಮಾಡಿದು ಇನ್ನೇನು ಅದೇ ನನಗೆ ಸಾಕಾಗಿ ಹೋಗಿದೆ ರಾಜಸೇವಾಸಕ್ತ ಶ್ರೀಮನ್ ಮಹಾರಾಜರವರು ಅವರಿಗೆ ರಾಜಸೇವಾಸಕ್ತ ಎಂಬ ಬಿರುದನ್ನು ಕೊಟ್ಟು ಬಹುಮಾನಿಸಿದಾಗ ವೆಂಕಟನಾರಾಯಣಪ್ಪನವರಿಗೆ ನಿಜವಾದ ಸಂತೋಷವಾಯಿತು ತಮ್ಮ ಶಿಷ್ಯರಾದ ಮಿರ್ಜಾ ಸಾಹೇಬರು ಅದಕ್ಕೆ ಕಾರಣರಾದರೆಂಬುದು ಅವರ ಸಂತೋಷ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 ಅದರ ಕಟ್ಟಡ ಬೆಳೆದು ವಿಸ್ತಾರವಾಗಿ ಈಗ ಬಸವನಗುಡಿಯ ಮಧ್ಯಭಾಗದಲ್ಲಿ ಶೋಭಿಸುತ್ತಿದೆ ಬಹು ಮಂದಿ ಪ್ರಮುಖ ಜನರು ಈ ಸಂಸ್ಥೆಯ ಸದಸ್ಯರಾಗಿದ್ದಾರೆ ಅದರ ಅಂಗಗಳಾಗಿ ಒಂದು ವಾಚನಾಲಯವು ಒಂದು ಪುಸ್ತಕ ಭಂಡಾರವು ಇಸ್ಪೀಟ್ ಮುಂತಾದ ಆಟಗಳ ಸೌಕರ್ಯಗಳು ಇವೆ ಈ ಸಂಸ್ಥೆಯ ಯೋಚನೆ ಮೊದಲು ಉತ್ಪನ್ನವಾದದ್ದು ವೆಂಕಟನಾರಾಯಣಪ್ಪನವರ ಮನಸ್ಸಿನಲ್ಲಿ ಅವರ ಕಾಲಕ್ಕಾಗಲೇ ಬಸವನಗುಡಿ ಪ್ರಬಲವಾದ ಬಡಾವಣೆಯಾಗಿ ಇನ್ನು ದೊಡ್ಡದಾಗುವ ಸೂಚನೆ ತೋರುತ್ತಿತ್ತು ಈ ಬಡಾವಣೆಯಲ್ಲಿ ಮದಮದಲು ಮನೆ ಕಟ್ಟಿದವರು ವಾಸಕ್ಕೆ ಬಂದವರು ಬಹುಮಟ್ಟಿಗೆ ವಿದ್ಯಾವಂತರು ಸರಕಾರದ ಅಧಿಕಾರಸ್ಥರು ಲಾಯರುಗಳು ಡಾಕ್ಟರುಗಳು ಭಾರಿ ವರ್ತಕರು ಇಷ್ಟು ಮಂದಿ ಸಭ್ಯ ಜನರಿರುವ ಪ್ರದೇಶದಲ್ಲಿ ಒಂದು ಸಂತೋಷ ಸ್ಥಳವಿಲ್ಲದಿರುವುದು ಒಂದು ದೊಡ್ಡ ಕೊರತೆ ಅದನ್ನು ಹೋಗಲಾಡಿಸಬೇಕು ಎಂದು ವೆಂಕಟನಾರಾಯಣಪ್ಪನವರು ಟೊಂಕ ಕಟ್ಟಿ ನಿಂತರು ಕೆಲ ಮಂದಿ ಸಹಾಯಕ್ಕೆ ಬಂದರು ಮುನಿಸಿಪಾಲಿಟಿಯಿಂದ ಕಟ್ಟಡದ ನಿವೇಶನವನ್ನು ಸಂಪಾದಿಸಿದ ಒಂದು ದಿನ ವೆಂಕಟನಾರಾಯಣಪ್ಪನವರು ಖುದ್ದಾಗಿ ನಿಂತು ಕರಣೆ ಹಿಡಿದು ಕಟ್ಟಡದ ಕೇಂದ್ರ ಕೋಣೆಯ ಗೋಡೆಯನ್ನು ಕಟ್ಟಿದರು ಹಾಗೆ ಪ್ರಾರಂಭವಾದದ್ದು ಈ ಹೊತ್ತು ಕಟ್ಟಡ ವೆಂಕಟನಾರಾಯಣಪ್ಪನವರು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 ಇದರಲ್ಲಿಯೂ ಹಾಗೆಯೇ ಬಟುವಾದ ಶಿಷ್ಯನಲ್ಲವೆಂದು ಅವರಿಗೆ ಮನದಟ್ಟಾಯಿತು ನಾನು ಲೆಕ್ಕಾಚಾರ ಬಲ್ಲವನಲ್ಲ ಆದರೆ ವೆಂಕಟನಾರಾಯಣಪ್ಪನವರು ಇಸ್ಪೀಟಿನಲ್ಲಿ ನಿಪುಣರೋ ನಿಪುಣರೋ ಅದು ನನಗೆ ಗೊತ್ತಿಲ್ಲ ಇಸ್ಪೀಟು ಪ್ರಶಂಸೆಯಲ್ಲಿ ಯಾರಾದರೂ ಅವರನ್ನು ಹೆಸರಿಸಿದ್ದನ್ನು ನಾನು ಕೇಳಿಲ್ಲ ಅವರು ಹೆಚ್ಚಾಗಿ ಇಸ್ಪೀಟ್ ಆಡುತ್ತಲೂ ಇರಲಿಲ್ಲ ಅವರು ಆ ಆಟದ ಥಿಯೋರಿಯನ್ನು ತಿಳಿದುಕೊಂಡಿದ್ದರು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 ಉದ್ದೇಶ ಪಟ್ಟವರು ಅವರು ಇತರರ ವಿನೋದವೇ ಅವರ ವಿನೋದ ಅವರು ತಾವು ಸ್ವಯಂ ಕಾಫಿ ಕುಡಿಯುತ್ತಿದ್ದವರಲ್ಲ ನಾವು ಕಾಫಿಸವಿದು ಸವಿದು ಬಾಯಿ ಚಪ್ಪರಿಸುತ್ತಿದ್ದರೆ ಅವರಿಗೆ ಆ ಸುಖಾನುಭವದ ಸುಖ ಇದು ದೊಡ್ಡವರ ದಾರಿ ಪರ್ಯವಸಾನ ದೃಶ್ಯ ವೆಂಕಟನಾರಾಯಣಪ್ಪನವರು ಕಡೆ ದಿನಗಳಲ್ಲಿ ಅವರ ಜನ್ಮದಲ್ಲಿ ಅದೇ ಮೊದಲನೆಯ ಸಾರಿ ಮತ್ತು ಅದೇ ಕಡೆಯ ಸಾರಿ ವ್ಯಾಧಿಗ್ರಸ್ತರಾದರು ಅದು ಕಾಲುನೋವಿನ ರೂಪದಲ್ಲಿ ಪ್ರಾರಂಭವಾಯಿತು ಬೆಂಗಳೂರಿನ ಪ್ರಸಿದ್ಧ ಡಾಕ್ಟರುಗಳಲ್ಲಿ ಅನೇಕರು ಅವರ ಶಿಷ್ಯರು ಅವರಲ್ಲೊಬ್ಬರು ಸೀನಿಯರ್ ಸರ್ಜನ್ ಡಾಕ್ಟರ್ ಎಸ್ ಸುಬ್ಬರಾಯರು ಇನ್ನೊಬ್ಬರು ಡಾಕ್ಟರ್ ಬಿ ಕೆ ನಾರಾಯಣರಾಯರು ಮೂರನೆಯವರು ಡಾಕ್ಟರ್ ಕೆ ಶ್ರೀನಿವಾಸಾಚಾರ್ಯರು ಸುಬ್ಬರಾಯರು ಅವರನ್ನು ಪರೀಕ್ಷಿಸಿ ಹೇಳಿದರು ಈಗ ನಿಮಗೆ ದೇಹದಲ್ಲಿ ರೋಗವೇನೂ ಇಲ್ಲ ಸಾರ್ ಆದರೆ ಕಾಲಿನ ಮೂಳೆಗಳು ನರಗಳು ದುರ್ಬಲವಾಗಿವೆ ಇದಕ್ಕೆ ಕಾರಣ ನಿಮ್ಮ ನಡಿಗೆ ಕೆಲವು ಕಾಲ ಕಾಲಿಗೆ ವಿಶ್ರಾಂತಿ ಕೊಡಬೇಕು ಸರ್ ಈ ಸಲಹೆಯ ಸಲಹೆಯನ್ನು ವೆಂಕಟ ನಾರಾಯಣಪ್ಪನವರ ಬುದ್ಧಿಯನ್ನು ಅಂಗೀಕರಿಸಿತು ಆದರೆ ಮನಸ್ಸು ತನ್ನ ಬಹುಕಾಲದ ಅಭ್ಯಾಸವನ್ನು ಬಿಟ್ಟುಕೊಡಲು ಒಪ್ಪಲಿಲ್ಲ ವೆಂಕಟನಾರಾಯಣಪ್ಪನವರ ಸಾಮಾನ್ಯ ನಡಿಗೆ ನನ್ನಂತವನ ಓಟಕ್ಕಿಂತ ವೇಗವಾದದ್ದು ಅವರು ಎಡಬಲ ತಿರುಗದೆ ಸೂರ್ಯಚಂದ್ರಾದಿ ಗ್ರಹಗಳು ಕ್ಲಪ್ತ ಮಾರ್ಗದಲ್ಲಿ ಕ್ಲಪ್ತ ಕಾಲದಲ್ಲಿ ಕ್ಲಪ್ತ ವೇಗದಲ್ಲಿ ನಡೆಯುವಂತೆ ನಡೆಯುತ್ತಿದ್ದರು ಅವರಿಗೆ ಒಂದು ನಿಮಿಷವೂ ವ್ಯರ್ಥವಾಗಕೂಡದು ರೈಲಿಗೆ ಹೊರಟರೆ ಮೊದಲ ಗಂಟೆ ಬರೆಸುವುದಕ್ಕೆ ಮುಂಚೆ ತಾವು ಅಲ್ಲಿಗೆ ಹೋಗತಕ್ಕದ್ದಲ್ಲ ಎರಡನೆಯ ಗಂಟೆ ಬಡಿದು ಮೂರನೆಯದು ಬಡಿಯುವುದರೊಳಗಾಗಿ ಅಲ್ಲಿ ತಲುಪಬೇಕು ಅಂಥ ವೇಗದ ಅಭ್ಯಾಸವುಳ್ಳವರ ಕಾಲು ಸವೆದು ದುರ್ಬಲವಾಗದೇ ಹೇಗಿದ್ದಿತ್ತು ಕೆಲವು ಕಾಲದ ಅನಂತರ ಕರಾಚಿ ಕೃಷ್ಣರಾಯ ರವರಲ್ಲಿ ಚಿಕಿತ್ಸೆ ನಡೆಯಿತು ನೀವು ನಿಮುವುದು ಹಿಸುಕುವುದು ಮೊದಲಾದದ್ದು ಇದರಿಂದಲೂ ಗುಣ ಕಾಣಲಿಲ್ಲ ಕೆಲವು ಕಾಲದ ಮೇಲೆ ಹಾಸಿಗೆ ಹಿಡಿಯಬೇಕಾಯಿತು ಕಾಲಿನ ದುರ್ಬಲತೆಯ ಜೊತೆಗೆ ಕೊಂಚ ಪುಡಿ ಕೆಮ್ಮು ಸೇರಿತ್ತು ಕೊಂಚ ಕೊಂಚ ಜ್ವರವೂ ಬಂದಿತ್ತು ಅವರು ಈ ಅವಸ್ಥೆಯಲ್ಲಿದ್ದಾಗ ನಾನು ಅವರಿಗೆ ಒಂದು ಸಾರಿ ಹೇಳಿದೆ ಸಾರ್ ಈ ರೂಮು ರಸ್ತೆಯ ಪಕ್ಕದಲ್ಲಿದೆ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 ಈ ರೂಮಿನಲ್ಲಿ ನನಗಿರುವ ಎರಡು ಸಂತೋಷಗಳು ಬೇರೆ ಕಡೆ ಇರುವುದಿಲ್ಲ ಮೊದಲನೆಯದು ಇಲ್ಲಿ ಪಕ್ಕದ ರೂಮಿನಲ್ಲಿ ನನ್ನ ಮೊಮ್ಮಕ್ಕಳು ಇರುತ್ತಾರೆ ಅವರ ಆಟಪಾಟ ಮಾತುಕತೆ ಕೇಳಿದರೆ ಕೊಂಚ ಉಲ್ಲಾಸವಾಗುತ್ತದೆ ಎರಡನೆಯದಾಗಿ ನನ್ನ ಪಕ್ಕದ ರೂಮಿನಲ್ಲಿ ಸಂಗೀತ ಪಾಠ ಮಾಡುತ್ತಾಳೆ ಅದನ್ನು ಕೇಳುವುದು ನನಗಿಷ್ಟ ಇದಕ್ಕೆ ನಾನು ಏನು ಉತ್ತರ ಹೇಳಲಾದೀತು ಯಾರು ತಾನೇ ಏನು ಹೇಳಿಯಾರು ಸಣ್ಣ ಮಕ್ಕಳ ಆಟಪಾಠಗಳಲ್ಲಿಯೂ ಸಂಗೀತದಲ್ಲಿಯೂ ಸಂತೋಷ ಶಕ್ತಿಯನ್ನು ಯಾರು ಉಳಿಸಿಕೊಂಡಿದ್ದಾರೆಯೋ ಅವರು ಭಗವಂತನಿಗೆ ಸಮೀಪರು ನಿಧಿಷ್ಟೋ ಬ್ರಹ್ಮಣೋಭವತಿ